ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರೀ ದಂಬೆ ಪುಣ ಶ್ರೀವಿದ್ಯಾರಣ್ಯರ ಪಂಚದಶಿ ವೇದಾಂತಪಂಚದಶಿ ಕೃತಿ ವೇದಾಂತಕೃತಿ ಇದರ ಪೀಠಿಕೆ ಪ್ರಸ್ತಾವನೆಯನ್ನು ನೋಡ್ತಾ ಇದ್ದೆವು ಇದರಲ್ಲಿ ಮುಖ್ಯವಾಗಿ ಮೂರು ಪಂಚಕಗಳು ಒಟ್ಟು ಒಂದೊಂದು ಪಂಚಕದಲ್ಲೂ ಐದೈದು ಪ್ರಕರಣಗಳು ಅಥವಾ ಪರಿಚ್ಛೇದಗಳು ಒಟ್ಟು ಹದಿನೈದು ಪ್ರಕರಣಗಳು ಅಥವಾ ಹದಿನೈದು ಪರಿಚ್ಛೇದಗಳು ಹಾಗಾಗಿ ಪಂಚದಶಿ ಅಂತೇಳಿ ಇದಕ್ಕೆ ಹೆಸರು ಅಂತ ನೋಡಿದೆವು ಅದರಲ್ಲಿ ಮೊದಲನೇದಾದಂತಹ ವಿವೇಕ ಪಂಚಕವನ್ನು ನೋಡಿದ್ದೇವೆ ವಿವೇಕ ಪಂಚಕದಲ್ಲಿ ಮುಖ್ಯವಾಗಿ ನಾವು ತತ್ವ ವಿವೇಕ ಭೂತ ವಿವೇಕ ಪಂಚಕೋಶ ವಿವೇಕ ದ್ವೈತ ವಿವೇಕ ಮತ್ತು ಮಹಾವಾಕ್ಯ ವಿವೇಕ ಅಂಥೇಳಿ ಐದು ಪ್ರಕರಣ ಅಥವಾ ಪರಿಚ್ಛೇದಗಳನ್ನು ನೋಡಿದ್ದೇವೆ ಅದರ ಸ್ಥೂಲ ಪರಿಚಯ ಮೇಲ್ ಮೇಲ್ ಮೇಲ್ಮೈಯ ಹೊರ ಮುಖದ ಪರಿಚಯವನ್ನು ನೋಡಿದ್ದೇವೆ ಇನ್ನು ದೀಪ ಪಂಚಕ ಚಿತ್ರದೀಪ ತೃಪ್ತಿದೀಪ ಕೂಟಸ್ಥದೀಪ ಧ್ಯಾನದೀಪ ಎಂಬುದ ನಾಟಕ ದೀಪ ಎಂಬುದಾಗಿ ಐದು ಪ್ರಕರಣಗಳುಳ್ಳ ಎರಡನೆಯ ಪಂಚಕ ಇದು ದೀಪ ಪಂಚಕ ಅಂಥೇಳಿ ಕೊನೆಯ ಪಂಚಕ ಆನಂದ ಪಂಚಕ ಅದರಲ್ಲಿ ಬ್ರಹ್ಮಾನಂದದಲ್ಲಿ ಯೋಗಾನಂದ ಆತ್ಮಾನಂದ ಅದ್ವೈತಾನಂದ ವಿದ್ಯಾನಂದ ಮತ್ತು ವಿಷಯಾನಂದ ಈ ಬಗ್ಗೆ ಬರ್ತದೆ ಐದು ಪ್ರಕರಣಗಳು ಆನಂದ ಪಂಚಕ ಅಥವಾ ಬ್ರಹ್ಮಾನಂದ ಪಂಚಕದಲ್ಲಿ ಈಗ ನಾವು ಎರಡನೇದಾದಂತಹ ಈ ದೀಪ ಪಂಚಕ ಇದನ್ನು ನಾವು ಈಗ ನೋಡೋಣ ಪ್ರಪಂಚಕ್ಕೆ ಮೂಲವು ಸತ್ಯವು ಆದದ್ದು ಚೈತನ್ಯ ಈಗ ನಾವು ಮುಖ್ಯವಾಗಿದ್ದು ವಿದ್ಯಾರಣ್ಯ ಮುನಿಗಳ ರಚನೆ ವಿದ್ಯಾರಣ್ಯ ಮುನಿಗಳನ್ನು ನಾವೀಗಾಗಲೇ ತಿಳಿದ ಪ್ರಕಾರ ಕೃಷ್ಣ ಯಜುರ್ವೇದದ ತೈತಿರ್ಯ ಶಾಖೆ ಬೋಧಾಯನ ಸೂತ್ರ ಇದಕ್ಕೆ ಸೇರಿದಂಥ ಭರದ್ವಾಜ ಗೋತ್ರದಲ್ಲಿ ಹುಟ್ಟಿದಿರ್ತಕ್ಕಂಥವರು ವಿದ್ಯಾರಣ್ಯರು ಇನ್ನೊಂದು ವಿಚಾರ ಇವರು ಈಗ ನಾವು ಯಾರು ಹವ್ಯಕರು ಅಂತಲೇ ಹೇಳ್ತೇವೆ ಆ ಒಂದು ಜನಾಂಗಕ್ಕೆ ಸೇರಿದವರು ಅಂತ ಕೂಡ ತಿಳಿದು ಬರ್ತದೆ ಕೆಲವು ಇತಿಹಾಸದ ಪುಟಗಳಿಂದ ಹಿಂದೆ ಹವ್ಯ ಎನ್ನತಕ್ಕಂತಹ ಸೂರ್ಯವಂಶದಲ್ಲಿ ಇದ್ದಂಥ ಒಬ್ಬ ಯಾರಿದ್ದಾನೆ ಮನು ಇಂದಿನ ವಯಸ್ಸು ಮನುವಿನ ವಂಶದಲ್ಲಿ ಬಂದಂಥವ ಪ್ರಿಯವ್ರತ ಮನು ಅವನ ತಲೆಮಾರಿನಲ್ಲಿ ಮುಂದಿನ ತಲೆಮಾರಿನಲ್ಲಿ ಪ್ರಿಯವ್ರತ ಮನು ಅಂಥೇಳಿದರೆ ಆ ಪ್ರಿಯವ್ರತ ಮನುವಿನ ಹತ್ತು ಮಕ್ಕಳಲ್ಲಿ ಹವ್ಯ ಅಂತೇಳಿ ಒಬ್ಬ ಇದ್ದ ಅಲ್ಲಿಂದ ಹವ್ಯಕ ಅಂತೇಳಿ ಬಂತು ಅಂತೇಳಿ ಒಂದು ಹೇಳ್ತಾರೆ ಹವ್ಯಕ ಜನಾಂಗದ ಬಗ್ಗೆ ಹವ್ಯಕರು ಎನ್ನತಕ್ಕಂಥ ಒಂದು ವರ್ಗ ಇದು ವರಾಹುರಾಣದ ಒಂದು ಹೇಳಿಕೆ ಪ್ರಿಯವ್ರತನ ಹತ್ತು ಮಕ್ಕಳಲ್ಲಿ ಹವ್ಯ ಅನ್ನುವ ಒಬ್ಬ ಅಂಥೇಳಿ ಹಾಗೆಯೇ ಇನ್ನೊಂದು ಇದರ ಪ್ರಕಾರ ಅವರ ಪುರಾಣದ ಇನ್ನೊಂದು ಹೇಳಿಕೆ ಪ್ರಕಾರ ಹರಿತ ಹರಿತ ಎನ್ನತಕ್ಕಂಥ ಒಬ್ಬ ಇದ್ದ ಅವನು ಇವರ ಪೂರ್ವಜ ಅಂಥೇಳಿ ಕೂಡ ಅದರಲ್ಲಿ ಬರ್ತದೆ ಸ್ವಯಂಭವ ಮನುವಿನ ಮೊಮ್ಮಗ ಅಂಥೇಳಿ ಕೂಡ ಇತ್ಯಾದಿ ವಿಚಾರಗಳು ಬರ್ತವೆ ಹರಿಶ್ಚಂದ್ರನ ಮೊಮ್ಮಗ ಅಂತೇಳಿ ಬರ್ತದೆ ಸ್ವಯಂಭವ ಮನುವಿನ ವಂಶದಲ್ಲಿ ಬಂದಂಥವ ಅಂದರೆ ಸೂರ್ಯವಂಶದಲ್ಲಿ ಹರಿಶ್ಚಂದ್ರ ಇದನ್ನೆಲ್ಲ ಅವನ ಮಗ ರೋಹಿತ ರೋಹಿತಾಕ್ಷ ಅಂತ ಹೇಳೋದು ಕೇಳಿದ್ದೇವೆ ಅವನ ಮಗ ಹರಿತ ಅಂಥೇಳಿ ಒಂದು ಇತಿಹಾಸ ಹೇಳ್ತದೆ ಹೀಗೆ ಅವನು ಮುಂದೆ ಅದೇ ವಂಶದಲ್ಲಿ ಮುಂದೆ ಹವ್ಯ ಎನ್ನತಕ್ಕಂಥವು ಬಂದದ್ದು ಇತ್ಯಾದಿಗಳು ಬರ್ತದೆ ಇದು ವಿದ್ಯಾರಣ್ಯರ ಮೂಲವನ್ನು ಹುಡುಕ್ಲಿಕ್ಕೆ ಹೋದಾಗ ನಮಗೆ ಕಾಣತಕ್ಕಂಥ ವಿಷ ವಿಚಾರಗಳು ವಿಷಯಗಳು ಇರಲಿ ಇದು ಋಷಿ ಮೂಲದ ವಿಷಯ ಆಯಿತು ನಮಗದು ಹೆಚ್ಚು ಬೇಡ ಋಷಿ ಮೂಲ ನದಿ ಮೂಲ ಸ್ತ್ರೀ ಮೂಲ ಇದನ್ನೆಲ್ಲ ನೋಡಬಾರ್ದು ಅಂತ ಹೇಳಿ ಹಾಗಾಗಿ ಈಗ ನಾವು ಪ್ರಸ್ತುತ ತತ್ವಚಿಂತನೆಗೆ ಬರುವ ವಿದ್ಯಾರಣ್ಯರು ಏನು ಹೇಳಿದ್ದಾರೆ ತಮ್ಮ ಪಂಚದಶಿ ಕೃತಿಯ ಮೂಲಕ ವೇದಾಂತ ಪ್ರಪಂಚಕ್ಕೆ ವೇದಾಂತ ಲೋಕಕ್ಕೆ ವೇದಾಂತ ಜಿಜ್ಞಾಸುಗಳಿಗೆ ಏನನ್ನು ಹೇಳ್ತಾರೆ ಅದರಲ್ಲಿ ದೀಪಪಂಚಕ ವಿವೇಕ ಪಂಚಕ ಸ್ಥೂಲವಾಗಿ ನೋಡಿದ್ದೇವೆ ದೀಪಪಂಚಕವನ್ನು ನೋಡೋಣ ಪ್ರಪಂಚಕ್ಕೆ ಮೂಲವೂ ಸತ್ಯವೂ ಆದದ್ದು ಚೈತನ್ಯ ಇದೇ ಚಿತ್ ಇದೇ ಬ್ರಹ್ಮ ನಾವು ಹಾಗಾಗಿ ನೋಡಿ ಸತ್ ಚಿತ್ ಆನಂದ ಸ್ವರೂಪ ಅಂತೇಳಿ ಹೇಳುವಂಥದ್ದು ಸಚ್ಚಿದಾನಂದ ಅಂತೇಳಿ ಬ್ರಹ್ಮ ಅಥವಾ ಆತ್ಮ ನಾವು ಭ್ರಾಂತಿಯಿಂದ ಈ ಪ್ರಪಂಚವನ್ನು ಚಿದ್ವಸ್ತುವಿನಲ್ಲಿ ಆರೋಪಿಸಿಕೊಂಡಿದ್ದೇವೆ ಈ ಪ್ರಪಂಚವನ್ನು ನಾವು ಆರೋಪಿಸುವಂಥದ್ದು ಭ್ರಾಂತಿಯಿಂದ ನಿಜವಾಗಿ ಚಿದ್ವಸ್ತು ಮಾತ್ರ ಇರುವಂಥದ್ದು ಚಿತ್ ಅಂದರೆ ಜ್ಞಾನ ಎನ್ನುವಂಥ ಅರ್ಥವೂ ಇದೆ ಸತ್ ಚಿತ್ ಆನಂದ ಸತ್ ಅಂದರೆ ಅಸ್ತಿತ್ವ ಇರುವಿಕೆ ಚಿತ್ ಅಂದರೆ ಜ್ಞಾನ ಇನ್ನೊಂದು ಆನಂದ ಇದು ಮೂರು ಅದರ ಲಕ್ಷಣ ಹೇಳುವುದಿದರೆ ಬ್ರಹ್ಮದ ವಸ್ತುತಃ ಚೈತನ್ಯವು ಪ್ರಪಂಚ ಪ್ರಪಂಚರಹಿತ ನಮಗೆ ಕಾಣುವುದೆಲ್ಲವೂ ಆರೋಪಿತವಾದದ್ದು ಇದೆಲ್ಲವನ್ನು ನ ಎಂದು ಅಲ್ಲಗಳಿದಾಗ ನೇತಿ ನ ಇತಿ ನ ಇತಿ ಎಂಬುದಾಗಿ ಇದಲ್ಲ ಅದಲ್ಲ ದೇಹವಲ್ಲ ಲೋಕವಲ್ಲ ಪ್ರಪಂಚವಲ್ಲ ಯಾವುದು ಆತ್ಮ ಅಥವಾ ಬ್ರಹ್ಮ ಎನ್ನತಕ್ಕಂಥದ್ದು ಶರೀರವಲ್ಲ ಇಂದ್ರಿಯಗಳಲ್ಲ ಮನಸ್ಸಲ್ಲ ಬುದ್ಧಿಯಲ್ಲ ಚಿತ್ತವಲ್ಲ ಅಹಂ ಅಲ್ಲ ಅಂತೇಳಿ ಹೇಳ್ತಾ ಹೇಳ್ತಾ ಕೊನೆಗೊಳಿಯುವಂಥದ್ದೇ ಯಾವುದೋ ಆತ್ಮಾತೋ ಬ್ರಹ್ಮ ಈ ಮಾತನ್ನೇ ಅಧ್ಯಾರೋಪ ಅಪವಾದಾಭ್ಯಾಮ್ ನಿಷ್ಪ್ರಪಂಚಂ ಪ್ರಪಂಚತೆ ಎಂಬುದಾಗಿ ಗೌಡಪಾದ ಕಾರಿಕೆ ಹೇಳಿದೆ ವೇದಾಂತದ ಸೂಕ್ತಿ ಗೌಡಪಾದರ ಕಾರಿಕೆ ಮಾಂಡುಕ್ಯ ಕಾರಿಕೆ ಮಾಂಡುಕ್ಯ ಉಪನಿಷತ್ತಿಗೆ ಗೌಡಪಾದರು ಬರೆದಿರ್ತಕ್ಕಂಥ ಶ್ಲೋಕರೂಪದ ವ್ಯಾಖ್ಯಾನ ಅಪವಾದ ಅಂತೇಳಿ ಹೇಳಿದರೆ ಅಲ್ಲಗಳೆಯೋದು ಅಂತೇಳಿ ಅಪವಾದ ವಾದ ಅಂದರೆ ಮಾತು ಅಪವಾದ ಅಂದರೆ ಅಪಶಬ್ದ ಅಂತೇಳಿ ಹೇಳಿದ ಹಾಗೆ ಅಲ್ಲ ಅಂತೇಳಿ ಹೇಳುವಂಥದ್ದು ನೆಗೆಟಿವ್ ಋಣಾತ್ಮಕವಾಗಿ ಅಧ್ಯಾರೋಪ ಅಪವಾದಾಭ್ಯಾಮ್ ನಿಷ್ಪ್ರಪಂಚಂ ಪ್ರಪಂಚತೆ ಇಲ್ಲದೇ ಇರುವಂತಹದ್ದು ಉಂಟು ಅಂಥೇಳಿ ಹೇಳಲ್ಪಡ್ತದೆ ವಿಸ್ತರಿಸಲ್ಪಡ್ತದೆ ಯಾವುದರಿಂದ ಅಧ್ಯಾರೋಪ ಮತ್ತು ಅಪವಾದಗಳಿಂದ ಅಥವಾ ಇರುವಂತಹದ್ದು ಯಾವುದು ನಿಷ್ಪ್ರಪಂಚವಾದದ್ದು ಯಾವುದದು ಪ್ರಪಂಚ ಅತೀತವಾದಂತಹದ್ದು ಆತ್ಮ ಚೈತನ್ಯ ಚಿತ್ ಅಥವಾ ಬ್ರಹ್ಮ ಯಾವುದಿದೆ ಅದು ವಿವರಿಸಲ್ಪಡ್ತದೆ ವಿಸ್ತರಿಸಲ್ಪಡ್ತದೆ ಪ್ರಪಂಚತೆ ಅಂತೇಳಿ ಹೇಳಿದರೆ ಅಧ್ಯಾರೋಗ ಮತ್ತು ಅಪವಾದಗಳ ಮೂಲಕವಾಗಿ ಯಾಕಂತ ಹೇಳಿದರೆ ಅದು ಮಾತು ಮನಸ್ಸುಗಳಲ್ಲಿ ನಿಲುಕದಿರತಕ್ಕಂಥದ್ದು ಅವರ್ಣನೀಯವಾದದ್ದು ಅನೂಖ್ಯವಾದದ್ದು ಅಚಿತ್ಯವಾದದ್ದು ಹಾಗಾಗಿ ಅದನ್ನ ಯಾವುದೇ ಅಧ್ಯಾರೋಪ ಯಾವುದನ್ನಾದರೂ ಆರೋಪಿಸಿ ಅಥವಾ ಅಪವಾದ ಅಥವಾ ಇವುಗಳ ಮೂಲಕವೇ ಅದನ್ನು ವಿವರಿಸಬೇಕಷ್ಟೇ ಪ್ರಪಂಚದೇ ಅದನ್ನು ವಿಸ್ತರಿಸ್ತಾರೆ ವಿವರಿಸ್ತಾರೆ ಅಂತೇಳಿ ಆ ನಿಷ್ಪ್ರಪಂಚವಾದಂಥ ತತ್ವವನ್ನು ದೀಪವು ಇತರ ವಸ್ತುಗಳನ್ನು ಪ್ರಕಾಶಿಸಿ ತೋರಿಸ್ತದೆ ಅದು ಅನ್ಯ ಪ್ರಕಾಶಕ ದೀಪ ಅಂತ ಹೇಳಿದರೆ ಇನ್ನೊಂದನ್ನು ಪ್ರಕಾಶಿಸುವಂಥದ್ದು ದೀಪವನ್ನು ನೋಡಲು ಇನ್ನೊಂದು ದೀಪ ಬೇಡ ಅದು ಸ್ವಯಂ ಪ್ರಕಾಶ ಹೀಗೆ ಚಿತ್ ಅಥವಾ ಚೈತನ್ಯ ಅಥವಾ ಬ್ರಹ್ಮ ಅಥವಾ ಜ್ಞಾನ ಇದರಲ್ಲಿ ಆರೋಪಿತವಾದ ಅನ್ಯ ವಸ್ತುಗಳನ್ನು ತೋರಿಸಿ ದೀಪದಂತಿರುವ ಚಿದ್ವಸ್ತುವಿನ ವಸ್ತುವಿನ ಕಡೆಗೆ ಬೆರಳು ತೋರಿಸುವುದು ಈ ಪಂಚಕದ ಉದ್ದೇಶ ದೀಪ ಪಂಚಕದ ಉದ್ದೇಶ ಏನು ಚಿತ್ತಿನಲ್ಲಿ ಆರೋಪಿತವಾದ ಅನ್ಯ ವಸ್ತುಗಳನ್ನು ತೋರಿಸಿ ಅಂದರೆ ಆತ್ಮದಲ್ಲಿ ಆರೋಪಿತವಾದ ಅನಾತ್ಮ ವಸ್ತುಗಳನ್ನು ನಿತ್ಯದಲ್ಲಿ ಆರೋಪಿತವಾದ ಅನಿತ್ಯ ವಸ್ತುಗಳನ್ನು ತೋರಿಸಿ ಆತ್ಮಾನಾತ್ಮ ವಿವೇಕ ನಿತ್ಯಾನಿತ್ಯ ವಿವೇಕ ದೀಪದ ರೂಪದಲ್ಲಿ ತೋರಿಸಿ ದೀಪವನ್ನು ಬೆಳಗಿ ಜ್ಞಾನವೆಂಬ ದೀಪವನ್ನು ಬೆಳಗಿ ತೋರಿಸ್ತಕ್ಕಂಥದ್ದು ದೀಪದಂತಿರುವ ಚಿದ್ದುವಸ್ತುವಿನ ಕಡೆಗೆ ಬೆರಳು ತೋರಿಸುವಂಥದ್ದು ಚಿದ್ದುವಸ್ತು ದೀಪದಂತಿರುವಂಥದ್ದು ಬೆಳಕು ಜ್ಞಾನ ಅದರ ಕಡೆಗೆ ಬೆರಳು ತೋರಿಸುವಂಥದ್ದು ಬೇರೆ ವಸ್ತುಗಳನ್ನು ಅದಲ್ಲ ಅಂತೇಳಿ ಹೇಳಿ ಚಿತ್ರದಲ್ಲಿ ಆರಂಭಿಸಿದಂಥ ಅನ್ಯವಸ್ತುಗಳನ್ನು ಅಲ್ಲ ಅಂತೇಳಿ ತೋರಿಸಿ ದೀಪದಂತಿರುವ ಚಿದ್ದು ವಸ್ತುವಿನ ಕಡೆಗೆ ಬೆರಳು ತೋರಿಸುವಂಥದ್ದು ಈ ಪಂಚಕದ ಉದ್ದೇಶ ದೀಪ ಪಂಚಕ ಅದರಲ್ಲಿ ಒಂದು ಚಿತ್ರದೀಪ ಎನ್ನತಕ್ಕಂಥ ಪ್ರಕರಣ ಅಥವಾ ಪರಿಚಯದ ಚಿತ್ರವನ್ನು ಪುಟದ ಅಥವಾ ಪಟದ ದೃಷ್ಟಾಂತದಿಂದ ಚಿದ್ದುವಸ್ತು ಯಾವುದೆಂಬುದನ್ನು ಇಲ್ಲಿ ತೋರಿಸಿಕೊಡಲಾಗಿದೆ ಚಿತ್ರವನ್ನು ಬರೆದಿರುವ ಪಟ ಯಾವುದಿದೆ ಒಂದು ಗೋಡೆಯಲ್ಲಿ ನೇತಾಕಿರ್ತೇವೆ ಚಿತ್ರ ಒಂದು ಪಟ ಅಥವಾ ಫೋಟೋ ಅಂತ ಹೇಳ್ತೇವೆ ಈಗ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಪಟ ಅಂತ ಹೇಳ್ತಾರೆ ಯಾವುದು ಅಂದರೆ ಪಟ ಅಂತ ಹೇಳಿದರೆ ಬಟ್ಟೆ ಬಟ್ಟೆಯಲ್ಲಿ ಚಿತ್ರ ಬರೀತಾರೆ ನಮಗೆ ಕಲಾವಿದರೆಲ್ಲ ಸ್ವತಃ ಶುಭ್ರವಾದ ಬಟ್ಟೆ ಧೌತವೆನಿಸ್ತದೆ ಸ್ವತಃ ಶುದ್ಧವಾದ ಬಟ್ಟೆ ಧೌತ ಅಂದರೆ ನಿರ್ಧೌತ ಕಲ್ಮಶವಾದದ್ದು ತೊಳೆದ ಬಟ್ಟೆ ಅಂತೇಳಿ ಅರ್ಥ ಧೌತ ಹ್ಞೂ ಧೂತ ಕಲ್ಮಶವಾದದ್ದು ಕಲ್ಮಶವನ್ನು ಕಳೆದಿರತಕ್ಕಂಥದ್ದು ಹೊಳೆಯನ್ನು ಕಳೆದಿರುವಂತಹದ್ದು ಶುದ್ಧ ಧೌತ ಅನ್ನದ ಗಂಜಿಯನ್ನ ಸೇರಿಸಿ ರಟ್ಟಿನಂತೆ ಗಟ್ಟಿ ಮಾಡಿದಾಗ ಅದಕ್ಕೆ ಘಟ್ಟಿತ ಅಂತೇಳಿ ಹೆಸರು ಬಟ್ಟೆಗೆ ಅದರ ಮೇಲೆ ಮಸಿಯಿಂದ ರೇಖಾಕಾರವಾಗಿ ಚಿತ್ರವನ್ನು ಬರೆದದ್ದು ಲಾಂಛಿತ ಅಂತೇಳಿ ಹೇಳು ಅದಕ್ಕೆ ಯೋಗ್ಯವಾದ ಬಣ್ಣವನ್ನು ತುಂಬಿದಾಗ ರಂಜಿತ ಅಂತೇಳಿ ಅನ್ನಿಸ್ತದೆ ಅಂತೆಯೇ ಮಾಯಾ ಸಂಬಂಧವಿಲ್ಲದ ಶುದ್ಧ ಬ್ರಹ್ಮವು ಶುಭ್ರವಾದ ಧೌತ ಬಟ್ಟೆ ಹಾಗೆ ಇದು ನೋಡಿ ಧೌತಕ್ಕೆ ನಾವು ಕನ್ನಡದಲ್ಲಿ ಏನು ಹೇಳ್ತೇವೆ ಧೋತ್ರ ಧೋತಿ ಹೀಗೆಲ್ಲ ಬಂದಿದೆ ಅದು ತದ್ಭವ ಧೌತಮ್ ಎನ್ನತಕ್ಕಂಥ ಸಂಸ್ಕೃತ ಶಬ್ದಕ್ಕೆ ಯುತಕಮ್ ಅಂತೇಳಿ ಹೇಳಿದ ಹಾಗೆ ಧೌತಂ ವಸ್ತ್ರ ಅದು ಧೋ ಧೋತಿ ಅಂತೇಳಿ ಆಗಿದೆ ಕನ್ನಡದಲ್ಲಿ ಪಂಚೆ ಬೇರೆ ಬೇರೆ ಶಬ್ದಗಳಿದೆ ಹೀಗೆ ಅದೇನಾಗ್ತದೆ ಅನ್ನದ ಗಂಜನ ಸೇರಿಸಿ ರಟ್ಟಿನಂತೆ ಗಟ್ಟಿ ಮಾಡಿದಾಗ ಅದಕ್ಕೆ ಘಟ್ಟಿತ ಅಂತೇಳಿ ಅದರ ಮೇಲೆ ಮಸೀಗಿಂದ ಏಕಾಕಾರವಾಗಿ ಚಿತ್ರ ಬರೆದ್ರೆಲ್ಲ ಅಂಚಿತ ಯೋಗ್ಯವಾದ ಬಣ್ಣವನ್ನು ತುಂಬಿದಾಗ ರಂಜಿತ ಮಾಯಾ ಸಂಬಂಧ ಇದೇ ರೀತಿಯಲ್ಲಿ ಮಾಯಾ ಸಂಬಂಧವಿಲ್ಲದಂತಹ ಶುದ್ಧ ಬ್ರಹ್ಮವು ಚಿತ್ರ ಮಾಯಾಯುಕ್ತವಾದಾಗ ಅಂತರ್ಯಾಮಿ ಅಂತೇಳಿ ಎನಿಸ್ತದೆ ಅಂತರ್ಯಾಮಿ ನಮ್ಮೊಳಗೆ ಇರತಕ್ಕಂಥದ್ದು ಮಾಯಾಯುಕ್ತವಾದಾಗ ಹಾಗೆ ಧೌತ ಎನ್ನತಕ್ಕಂಥದ್ದು ಅನ್ನದ ಗಂಜಿ ಸೇರಿದಾಗ ಘಟ್ಟಿತ ಆದ ಹಾಗೆ ಬ್ರಹ್ಮ ಶುದ್ಧ ಬ್ರಹ್ಮವು ಚಿತ್ರ ಯಾವುದಿದೆ ಅದು ಮಾಯಾಯುಕ್ತವಾದಾಗ ಅಂತರ್ಯಾಮಿ ಅಂತೇಳಿ ಅನ್ನಿಸ್ತದೆ ನಮ್ಮೊಳಗಿರ್ತಕ್ಕಂಥದ್ದು ಅಪಂಚೀಕೃತ ಭೂತ ನಿರ್ಮಿತವಾದ ಸಮಷ್ಟಿ ಶರೀರವುಳ್ಳುವನ್ನು ಸೂತ್ರಾತ್ಮ ಅಪಂಚೀಕೃತವಾದ ಅವ್ಯಾಕೃತವಾದ ಭೂತ ನಿರ್ಮಿತವಾದದ್ದು ಅಂದರೆ ಪಂಚಭೂತಗಳು ಯಾವುವೆ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಈ ಭೂತಗಳು ಅಪಂಚೀಕೃತ ಸ್ಥಿತಿಯಲ್ಲಿ ಪಂಚೀಕರಣ ಅಂತ ಹೇಳಿದರೆ ಅದರಲ್ಲಿ ಒಂದೊಂದು ಇನ್ನೊಂದು ಮಿಕ್ಸ್ ಆಗಿ ಎಲ್ ಒಂದರಲ್ಲಿ ಇನ್ನು ಎಲ್ಲ ಬೇರೆ ಬೇರೆ ತತ್ ಭೂತಗಳು ಕೂಡ ಇರ್ತವೆ ಪಂಚಭೂತಗಳು ಉದಾಹರಣೆಗೆ ಆಕಾಶದಲ್ಲಿ ಉಳಿದ ನಾಲ್ಕು ಭೂತಗಳು ಮಿಶ್ರವಾಗುವಂಥದ್ದು ಹಾಗೆ ಇನ್ನೂ ಒಂದೊಂದರಲ್ಲಿ ಕೂಡ ಎಂಟನೇ ಒಂದು ಎಂಟನೇ ಒಂದು ಭಾಗ ಇರ್ತದೆ ಉಳಿದ ಭೂತಗಳು ಅದು ಪಂಚೀಕರಣ ಅಂತ ಹೇಳ್ತಾರೆ ಎಂಟನೇ ಒಂದು ಎಂಟನೇ ಒಂದು ಭಾಗ ನಾಲ್ಕು ಭೂತಗಳು ಒಂದು ಭೂತದಲ್ಲಿ ಪಂಚಭೂತಗಳಲ್ಲಿ ಉಳಿದ ನಾಲ್ಕು ಭೂತಗಳು ಎಂಟನೇ ನಡೆಯೊಂದು ಭಾಗ ಸೇರಿ ಆಗುವಾಗ ಅಲ್ಲಿಗೆ ಎಷ್ಟಾಯ್ತದು ಎಂಟನೇ ನಾಲ್ಕು ಆಯಿತು ಅದರ ಅರ್ಥ ಅರ್ಧ ಭಾಗ ಆಯಿತು ಅರ್ಧ ಭಾಗ ಪೂರ್ತಿ ಆಯಾ ಭೂತ ಇರ್ತದೆ ಉದಾಹರಣೆಗೆ ಆಕಾಶದಲ್ಲಿ ಪಂಚೀಕರಣಗೊಂಡಂತಹ ಆಕಾಶ ಅವ್ಯಾಕೃತ ಅಲ್ಲ ವ್ಯಾಕೃತಗೊಂಡಂತಹ ಅಥವಾ ಪಂಚೀಕೃತವಾದಂಥ ಆಕಾಶದಲ್ಲಿ ಅರ್ಧ ಭಾಗ ಆಕಾಶವೇ ಇರ್ತದೆ ಇನ್ನರ್ಧ ಭಾಗದಲ್ಲಿ ಪೃಥ್ವಿ ಅಪ್ ತೇಜ ವಾಯು ಇವುಗಳು ಎಂಟನೆಯೊಂದು ಎಂಟನೊಂದು ಎಂಟನೊಂದು ಎಂಟನೊಂದು ಭಾಗ ಇರುತ್ತದೆ ಆಗ ಅರ್ಧ ಭಾಗ ಹಾಗೆ ಇದು ಪಂಚೀಕೃತ ಅಂತ ಹೇಳುವಂಥದ್ದು ಹೀಗೆ ಅಪಂಚೀಕೃತ ಭೂತ ನಿರ್ಮಿತವಾದ ಸಮಷ್ಟಿ ಶರೀರವುಳ್ಳವನು ಸೂತ್ರಾತ್ಮ ಸೂತ್ರಾತ್ಮ ಅಂತೇಳಿ ಹೇಳಿದರೆ ಅಪಂಚೀಕೃತವಾದ ಈ ರೀತಿ ಪಂಚೀಕರಣಗೊಳ್ಳುವುದಕ್ಕೆ ಮೊದಲು ಇರತಕ್ಕಂಥ ಯಾವ ತನ್ಮಾತ್ರೆಗಳು ಅಂತೇಳಿ ಹೇಳ್ತೇವೆ ಅಥವಾ ಸೂಕ್ಷ್ಮಭೂತಗಳು ಅಂತೇವೆ ಇದನ್ನು ಸ್ಥೂಲಭೂತಗಳು ಅಥವಾ ಸ್ಥೂಲಭೂತ ಅಂತ ಹೇಳ್ತೇವೆ ಪಂಚೀಕೃತವಾದರೆ ಪಂಚೀಕೃತವಾಗತಕ್ಕ ಮೊದಲು ಸೂಕ್ಷ್ಮಭೂತಗಳು ಅಥವಾ ತನ್ಮಾತ್ರೆಗಳು ಶಬ್ದ ಸ್ಪರ್ಶ ರೂಪರಸಗಂಧಾದಿಗಳು ಅಂಥೇಳಿ ಅದು ಅಪಂಚೀಕೃತ ಭೂತ ಅದರಿಂದ ನಿರ್ಮಿತವಾಗಿರ್ತಕ್ಕಂತಹ ಸಮಷ್ಟಿ ಶರೀರ ಯಾವುದಿದೆ ಆ ಶರೀರ ಉಳ್ಳವನು ಯಾವನೋ ಅವನು ಸೂತ್ರಾತ್ಮ ಶರೀರಿ ಅಂತ ಹೇಳ್ತೇವೆ ಶರೀರ ಉಳ್ಳವನು ಶರೀರದಲ್ಲಿ ಇರ್ತಕ್ಕಂಥ ಸೂತ್ರಾತ್ಮ ಸೂತ್ರಾತ್ಮ ಅಂತ ಯಾಕೆ ಹೇಳೋದು ಸೂತ್ರಧಾರ ಅಂತಲೇ ಹೇಳಿದ ಹಾಗೆ ಹೇಗೆ ಸೂತ್ರಧಾರ ಗೊಂಬೆಯನ್ನು ಕುಣಿಸ್ತಾನೋ ಆ ಸೂತ್ರಧಾರ ನಿಗಲಿಸಿದರೆ ಒಮ್ಮೆ ನಿಲ್ತದೋ ಅದೇ ರೀತಿಯಲ್ಲಿ ಈ ಆತ್ಮನು ಶರೀರವನ್ನು ಕುಣಿಸ್ತಾನೆ ಹಾಗಾಗಿ ಆ ಶರೀರಿಯು ಶರೀರದಲ್ಲಿ ಇರುವ ತ ಇರುವಂತಹ ಆತ್ಮನು ಸೂತ್ರ ಆತ್ಮನು ಅಥವಾ ಪ್ರತ್ಯೇಕಾತ್ಮನು ಅಂತೇಳಿ ಅನಿಸ್ಕೊಡ್ತಾನೆ ಪ್ರತ್ಯೇಕವಾಗಿರ್ತಕ್ಕಂಥವನು ಪ್ರತ್ಯೇಕಾತ್ಮ ಪಂಚೀಕೃತ ಭೂತ ನಿರ್ಮಿತವಾದ ಸ್ಥೂಲ ಸಮಷ್ಟಿ ಶರೀರ ಯೋಗವುಳ್ಳವನು ವಿರಾಟ್ ಅಂತೇಳಿ ತಿಳಿಯಬೇಕು ಪಂಚೀಕೃತ ಭೂತ ಯಾವುದಿದೆ ಈ ಈಗಾಗಲೇ ಹೇಳಿದಾಗೆ ಎಂಟನೊಂದು ಎಂಟನಂದು ಭಾಗ ಎಲ್ಲ ಮಿಕ್ಸಾಗಿ ಮಿಶ್ರವಾಗಿ ಆಗತಕ್ಕಂತಹ ಭೂತ ಪಂಚಭೂತಗಳು ಯಾವಿವೆ ಅವುಗಳಿಂದ ನಿರ್ಮಿತವಾದ ಸ್ಥೂಲ ಸಮಷ್ಟಿ ಶರೀರ ಯೋಗವುಳ್ಳವನು ವಿರಾಟ್ ಅಂತೇಳಿ ತಿಳಿಯಬೇಕು ಭಗವಂತನು ಪಟ ಮಸಿ ಕುಂಚ ಯಾ ಮುಂತಾದ ಯಾವುದೇ ಒಂದು ಸಲಕರಣೆಯೂ ಇಲ್ಲದೆ ಅತ್ಯದ್ಭುತವಾದ ಈ ಜಗತ್ತಿನ ಒಂದು ಚಿತ್ರವನ್ನು ರಚಿಸಿದ್ದಾನೆ ನೋಡಿದಂಥ ಹೋಲಿಕೆ ಈ ಜಗತ್ತೇ ಒಂದು ಚಿತ್ರ ಅಂತೇಳಿ ಭಾವಿಸಿ ಪಟದ ಮೇಲಿರುವ ಭಗವಂತನೇ ಅದನ್ನು ಬಿಡಿಸಿದವ್ ಬೇರೆ ಈ ಯಾವ ಸ್ತೂ ಸೂ ಸ್ಥೂಲ ಸೂಕ್ಷ್ಮ ಭೂತಗಳಿವೆಯೋ ಪಂಚಭೂತಗಳು ಅವುಗಳೇ ಅದಕ್ಕೆ ಗಂಜಿ ಅನ್ನದ ಗಂಜಿ ಮತ್ತೆ ಆ ಬಟ್ಟೆಗೆ ಪಟಕ್ಕೆ ಆಮೇಲೆ ಅದು ಘಟ್ಟಿತ ಅಂತೇಳಿ ಆಗ್ತದೆ ಆಮೇಲೆ ಅದರಲ್ಲಿ ಮಸಿ ರೇಖೆ ಎಳೆದದ್ದು ಆಮೇಲೆ ಅದಕ್ಕೆ ಬಣ್ಣ ತುಂಬಿದ್ದು ರಂಜಿತ ಆಯ್ತದ್ದು ಘಟ್ಟಿತ ಇದ್ದದ್ದು ಲಾಂಛಿತ ಆಗಿ ಆಮೇಲೆ ರಂಜಿತಾಯಿತು ಇದು ಭಗವಂತನ ಒಂದು ಚಿತ್ರ ಚಿತ್ತಾರ ಈ ಜಗತ್ತು ಎನ್ನತಕ್ಕಂಥದ್ದು ಬ್ರಹ್ಮವಿದೆ ಎಂಬ ನಿಶ್ಚಯವು ಪರೋಕ್ಷ ಜ್ಞಾನ ಬ್ರಹ್ಮವು ಇದೆ ಎನ್ನತಕ್ಕಂಥ ನಿಶ್ಚಯ ಯಾವುದಿದೆ ಅದನ್ನು ಪರೋಕ್ಷ ಜ್ಞಾನ ಅಂತೇಳಿ ಹೇಳ್ತಾರೆ ಆ ನಿಶ್ಚಯ ಜ್ಞಾನವನ್ನು ಅದು ಮುಕ್ತಿಗೆ ಕಾರಣವಲ್ಲ ಅಹಂ ಬ್ರಹ್ಮಸ್ಮಿ ಎಂಬ ಯಥಾರ್ಥ ಜ್ಞಾನವು ಸಾಕ್ಷಾತ್ಕಾರವೆನಿಸ್ತದೆ ನಾನೇ ಬ್ರಹ್ಮ ಅಂತ ಹೇಳಬಹುದು ಬ್ರಹ್ಮ ಇದೆ ಅಂತೇಳಿ ನಂಬುವಂಥದ್ದು ಕೇವಲ ಪರೋಕ್ಷ ಜ್ಞಾನ ಅಷ್ಟೇ ಅಪರೋಕ್ಷ ಜ್ಞಾನ ಅಲ್ಲ ಹಾಗಾಗಿ ಅದು ಮುಕ್ತಿಗೆ ಕಾರಣ ಅಲ್ಲ ಅಹಂ ಬ್ರಹ್ಮಾಸ್ಮಿ ಎಂಬ ಯಥಾರ್ಥ ಜ್ಞಾನ ಯಾವುದಿದೆ ನಾನೇ ಬ್ರಹ್ಮವು ಎನ್ನುತಕ್ಕಂಥದ್ದು ನಾನೀ ಶರೀರ ಅಲ್ಲ ಅದರೊಳಗಿರುವ ಚೇತನ ಶಕ್ತಿ ಚೈತನ್ಯ ಚೇತ ನಾನೇ ಬ್ರಹ್ಮ ಎಂತಕ್ಕಂಥದ್ದು ಇದು ಸಾಕ್ಷಾತ್ಕಾರ ಅಂತ ಹೇಳ್ತಾರೆ ಜಗತ್ತು ಸತ್ಯ ನಾನು ಬ್ರಹ್ಮಕ್ಕಿಂತ ಅನ್ಯ ಎಂದು ತಿಳಿದಿರತಕ್ಕಂತಹದ್ದು ಭ್ರಾಂತಿ ಈ ಭ್ರಾಂತಿಗೆ ಅನಾದಿಯಾದ ಅವಿದ್ಯೆಯೇ ಕಾರಣ ಇದಕ್ಕೆ ಮೂಲವಿದ್ಯೆ ಎಂದು ಹೆಸರು ಮೂಲ ಅವಿದ್ಯೆ ಪಂಚದಶಿಯು ಮೂಲ ವಿದ್ಯೆಯನ್ನು ಅಂಗೀಕರಿಸಿದೆ ಎಂಬಂಥದ್ದು ಇಲ್ಲಿ ಗಮನಾರ್ಹವಾದದ್ದು ಅವಿದ್ಯೆಯು ಮೊದಲಿಂದಲೇ ಇದೆ ಆತ್ಮನಿಗೆ ಆವರಣವಾಗಿ ಮತ್ತೆ ಬಂದದಲ್ಲ ಅದು ಕೂಡ ಆತ್ಮನಂತೆಯೇ ಅನಾದಿ ಅನಂತ ಅಂಥೇಳಿ ಪಂಚದಶಿಯು ಅಂಗೀಕರಿಸಿದೆ ಅನಾದಿರ ವಿವೇಕೋ ಅಯಂ ಮೂಲಾವಿದ್ಯೆ ಇದು ಗಮ್ಯತಾಂ ಅಂಥೇಳಿ ಚಿತ್ರದೀಪದ ಇಪ್ಪತ್ತೈದನೇ ಶ್ಲೋಕ ಹೇಳ್ತದೆ ಅನಾದಿ ಅವಿವೇಕಃ ಅಯಂ ಈ ಅವಿವೇಕ ಯಾವುದು ಅನಾದಿ ಆದದ್ದು ಅವಿದ್ಯೆ ಅನ್ನೋದಕ್ಕಂಥದ್ದು ಮೂಲಾವಿದ್ಯಾ ಮೂಲವಾದ ಅವಿದ್ಯೆ ಇತಿ ಗಮ್ಯತಾಮಾಗಿ ತಿಳಿಯಬೇಕು ಈ ಅವಿದ್ಯೆಯಿಂದ ಭ್ರಾಂತನಾದ ಮನುಷ್ಯನೂ ಒಂದೇ ಸದ್ವಸ್ತುವಿನಲ್ಲಿ ನಾನಾ ವಿಧವಾದ ಕಲ್ಪನೆಗಳನ್ನು ಬೆಳೆಸಿಕೊಂಡಿದ್ದಾನೆ ಒಂದು ಸದ್ವಸ್ತುವಿನಲ್ಲಿ ನಾನಾ ವಿಧವಾದ ಅನೇಕ ಕಲ್ಪನೆಗಳನ್ನು ಅವಿದ್ಯೆಯಿಂದಾಗಿ ಕೂಟಸ್ಥ ಬ್ರಹ್ಮ ಜೀವ ಈಶ್ವರ ಎಂಬ ಭೇದಗಳನ್ನು ಒಂದೇ ಹೆಚ್ಚುವಸ್ತುವಿನಲ್ಲಿ ಮಾಡಿಕೊಂಡಿದ್ದಾನೆ ಅವನನ್ನು ಕೂಟಸ್ಥ ಅಂತ ಹೇಳ್ತಾನೆ ಬ್ರಹ್ಮಾಂತರ ಹೇಳ್ತಾನೆ ಜೀವ ಹೇಳ್ತಾನೆ ಈಶ್ವರ ಅಂತ ಹೇಳ್ತಾನೆ ಭೇದಗಳು ಬೇರೆ ಬೇರೆ ಈ ಭೇದ ಕಲ್ಪನೆ ಇರಬಾರದು ಮೋಕ್ಷಾಕಾಂಕ್ಷಿಗೆ ಮೋಮೋಕ್ಷಿಗೆ ಮೋಕ್ಷ ಹೆಚ್ಚಿರುವುಳ್ಳವನಿಗೆ ಮುಮೋಕ್ಷು ಅಂತ ಹೇಳ್ತಾರೆ ಬ್ರಹ್ಮ ವಿಷ್ಣು ಶಿವ ಇತ್ಯಾದಿ ಕಲ್ಪನೆಗಳು ಸತ್ವಾದಿ ಗುಣತ್ರಯಾಪೇಕ್ಷೆಯಿಂದ ಆದಂಥವುಗಳು ರಜ ಪ್ರಧಾನ ರಜಪ್ರಧಾನವಾದವು ಬ್ರಹ್ಮ ಸತ್ವ ಪ್ರಧಾನವಾದ ವಿಷ್ಣು ತಮಃ ಪ್ರಧಾನವಾದ ಶಿವ ಅಂತೇಳಿ ಹೇಳ್ತಾರೆ ಒಂದು ಅರ್ಥದಲ್ಲಿ ಇನ್ನೊಂದು ಅರ್ಥದಲ್ಲಿ ಇದು ಹೊರಮುಖ ಒಳಮುಖದಲ್ಲಿ ರಜಸ್ಸು ಬ್ರಹ್ಮನಲ್ಲಿ ತಮಸ್ಸು ವಿಷ್ಣುವಿನಲ್ಲಿ ಸತ್ವ ಶಿವನಲ್ಲಿ ಇರ್ತದೆ ಒಳಗೆ ಅಂತೇಳಿ ಹೇಳ್ತಾರೆ ಯುಕ್ತಿಗಳಿಂದ ಜಗನ್ ನಿರ್ಮಾಣಾದಿಗಳನ್ನು ನಿರ್ಣಯಿಸಲಿಕ್ಕೆ ಸಾಧ್ಯವಿಲ್ಲ ಶಕ್ಯವಿಲ್ಲ ಜಗತ್ತಿನ ನಿರ್ಮಾಣವನ್ನು ಯುಕ್ತಿಯಿಂದ ಸಾಧಿಸಲಿಕ್ಕೆ ಸಾಧ್ಯ ಯುಕ್ತಿ ಅಂದರೆ ಯಾವುದಾದ್ರೂ ಒಂದು ಉಪಾಯದಿಂದ ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜಗತ್ತು ಹೇಗಾಯಿತು ಅಂತೇಳಿ ಇದೊಂದು ನನಗೆ ತಿಳಿಯೋದು ಎಂದು ಹೇಳುವುದೇ ಕಡೆ ಹೇಗೆ ಅಂದರೆ ನನಗೆ ಗೊತ್ತಾಗೋದಿಲ್ಲ ನಜಾನಾಮಿ ಕಿವಪ್ಪ ಏದಾದಿತ್ಯಂತೆಯೇ ಶರಣಂತವಾ ಅಂಥೇಳಿ ಈ ಚಿತ್ರದ ಇಪ್ಪತ್ತ ಶ್ಲೋಕ ಹೇಳ್ತದೆ ಇದು ಹೇಗಾಯಿತು ಏನು ಕತೆ ಅಂಥೇಳಿ ಕೊನೆಯಲ್ಲಿ ನಿನಗೇ ಶರಣ ಹೊಂದುತ್ತೇನೆ ಯಾವರಿಗೆ ಆತ್ಮನಿಗೆ ಬ್ರಹ್ಮನಿಗೆ ಬ್ರಹ್ಮ ವಸ್ತುವಿಗೆ ಆತ್ಮವಸ್ತುವಿಗೆ ಅಂಥೇಳಿ ಚಿದ್ದ ಇದು ಹೇಗಾಯಿತು ನನಗೆ ಗೊತ್ತಾಗೋದಿಲ್ಲ ಅಂಥೇಳಿ ನಾ ಜಾನಾಮಿ ಕಿಮಾಪಿ ಏನೂ ಕೂಡ ನನಗೆ ತಿಳಿದಿಲ್ಲ ಏತದ ಇತಿ ಎಂಬುದಾಗಿ ಜಗತ್ತು ಏನು ಅಂತೇಳಿ ಅಂತೆ ಕೊನೆಗೆ ನಿನಗೆ ಶರಣ ಹೊಂದುತ್ತೇನೆ ಆದ್ದರಿಂದ ವೇದವಾಕ್ಯದಿಂದಲೇ ಈ ಪ್ರಪಂಚದ ಆಗು ಹೂವುಗಳನ್ನು ಕಂಡುಕೊಳ್ಳಬೇಕು ಶಬ್ದ ಪ್ರಮಾಣ ಅದನ್ನೇ ಪ್ರಮಾಣವಾಗಿ ತಗೊಂಡರೆ ಅದನ್ನು ನಾವು ತಗೊಳ್ಬೋದು ಆಧಾರವಾಗಿ ತಗೊಂಡು ನಂಬಬಹುದು ಶ್ರದ್ಧೆಯಿಂದ ಹೊರತು ನಮಗೆ ಹೀಗೆ ಆಯಿತು ಅಂತೇಳಿ ನಮ್ಮಷ್ಟು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೇಗಾಯಿತು ಇದು ಅಂತೇಳಿ ವಸ್ತ್ರದ ಮೇಲೆ ವರ್ಣರಂಜಿತವಾದ ಚಿತ್ರವು ಹೇಗೆ ರಚಿತವಾಗಿರುವುದು ಹಾಗೆಯೇ ಶುದ್ಧ ಚೈತನ್ಯದಲ್ಲಿ ಈ ಜಗತ್ತು ಈಶ್ವರನ ಮಾಯಾಶಕ್ತಿಯಿಂದ ಕಲ್ಪಿತವಾಗಿದೆ ಈ ಪ್ರಕಾರ ಇನ್ನೂರ ತೊಂಬತ್ತು ಶ್ಲೋಕಗಳಿಂದ ವಿಸ್ತಾರವಾಗಿ ಈ ವಿಚಿತ್ರ ಜಗತ್ತನ್ನು ಈ ಪ್ರಕರಣದಲ್ಲಿ ವರ್ಣಿಸುತ್ತಾರೆ ಇನ್ನು ತೃಪ್ತಿದೀಪ ಅದರಲ್ಲಿ ಚಿತ್ರದೀಪ ಮುಗಿಯಿತು ತೃಪ್ತಿದೀಪ ಇದರಲ್ಲಿ ಇನ್ನೂರ ತೊಂಬತ್ತೆಂಟು ಶ್ಲೋಕಗಳಿವೆ ಪಂಚದರ್ಶಿ ಗ್ರಂಥದಲ್ಲಿ ಇದೇ ದೊಡ್ಡದಾದ ಪ್ರಕರಣ ನಾನಿಂಥವನು ಎಂದು ತನ್ನ ಆತ್ಮಸ್ವರೂಪವನ್ನು ತಿಳಿದುಕೊಂಡ ಮೇಲೆ ಮನುಷ್ಯನಿಗೆ ಇನ್ನೇನು ಬೇಕೆನಿಸುವುದಿಲ್ಲ ಸಂಪೂರ್ಣ ತೃಪ್ತಿಯನ್ನು ಪಡೆದು ಪರಮಸುಪ್ತದಲ್ಲಿ ಮುಳುಗಿ ಹೋಗುತ್ತಾನೆ ಎಂಬಂಥದ್ದು ಎಂಬುದನ್ನು ಈ ಪ್ರಕರಣದಲ್ಲಿ ಬಹು ಸುಂದರವಾಗಿ ನಿರೂಪಿಸ್ತಾರೆ ಈ ಕ್ಷಣಾದಿ ಪ್ರವೇಶಾಂತ ಸೃಷ್ಟಿರೀಶೇನ ಕಲ್ಪಿತ ಜಾಗ್ರತ ಸಂಸಾರೋ ಜೀವಕಲ್ಪಿತ ಎಂದು ವೇದಾಂತದಲ್ಲಿ ಪ್ರಸಿದ್ಧವಾದ ಶ್ಲೋಕವು ಈ ಪ್ರಕರಣದಲ್ಲಿ ಇದೆ ಶ್ಲೋಕ ನಾಲ್ಕು ತೃಪ್ತಿದೀಪದಲ್ಲಿ ತೃಪ್ತಿದೀಪದ ನಾಲ್ಕನೇ ಶ್ಲೋಕ ಈ ಕ್ಷಣಾದಿಪ್ರವೇಶಾಂತ ಸೃಷ್ಟಿ ಈಶೇನ ಕಲ್ಪಿತ ಈಶ್ವರನಿಂದ ಕಲ್ಪಿಸಲ್ಪಟ್ಟದ್ದು ಈ ಸೃಷ್ಟಿಯು ಈಕ್ಷಣಾದಿ ಪ್ರವೇಶಾಂತ ಈಕ್ಷಣ ಅಂದರೆ ನೋಡುವಂಥದ್ದು ಜಾಗ್ರತಾದಿ ವಿಮೋಕ್ಷಾಂತ ಸಂಸಾರೋ ಜೀವಕಲ್ಪಿತ ಜಾಗ್ರತ್ ಸ್ವಪ್ನ ಸುಷುಪ್ತಿ ಮುಂತಾದಂತಹ ಅವಸ್ಥೆಗಳು ಯಾವುವಿವೆ ಅಲ್ಲಿಂದ ವಿಮೋಕ್ಷ ಅಂತಹ ಮೋಕ್ಷದವರೆಗಿನ ಅವಸ್ಥೆಗಳು ಬಿಡುಗಡೆ ಅಲ್ಲಿಯವರೆಗೆ ಇರತಕ್ಕಂತಹ ಈ ಸಂಸಾರ ಎಂತಕ್ಕಂಥ ಜೀವಕಲ್ಪಿತವಾದದ್ದು ಜೀವನಲ್ಲಿ ಕಲ್ಪಿತವಾಗಿದೆ ಈಕ್ಷಣಾದಿ ಪ್ರವೇಶ ಅಂತಹ ಸೃಷ್ಟಿ ಈಶೆಯನ್ನು ಕಲ್ಪಿತ ಈಶ್ವರನಿಂದ ಈಕ್ಷಣ ಆದಿ ಪ್ರವೇಶಾಂತ ಈ ಸೃಷ್ಟಿ ಈಶ್ವರನಿಂದ ಕಲ್ಪಿಸಲ್ಪಟ್ಟಿದೆ ಅಂತ ಹೇಳಿದ್ದಾರೆ ವೇದಾಂತದಲ್ಲಿ ಸುಪ್ರಸಿದ್ಧ ಇದು ಹಾಗೆ ದಶಮಸ್ತಮಸಿ ಎಂಬ ನ್ಯಾಯದ ವಿವರಣೆ ಇದನ್ನ ಹೆಚ್ಚಾಗಿ ಹೆಚ್ಚು ವಿವರಣೆ ನಾವು ಮತ್ತೆ ನೋಡುವ ಆಯ ಶ್ಲೋಕದಲ್ಲಿ ಬಂದಾಗ ಇದು ಸ್ಥೂಲ ಒಂದು ಸ್ಥೂಲವಾದ ಒಂದು ಮೇಲ್ನೋಟ ನೋಟ ದಶಮಸ್ತಮಸಿ ಎಂಬ ನ್ಯಾಯದ ವಿವರಣೆ ದಶಮಃ ತ್ವಮಸಿ ನೀನು ಹತ್ತನೇವ ಅಂತೇಳಿ ಇನ್ನು ಒಂಬತ್ತು ಯಾವುದೂ ಐದು ಇಂದ್ರಿಯಗಳು ಕಣ್ಣು ಮೂಗು ನಾಲಿಗೆ ಚರ್ಮ ಅದು ನಾನಲ್ಲ ಬಾಹ್ಯ ಇಂದ್ರಿಯಗಳು ಬಾಹ್ಯ ಜ್ಞಾನೇಂದ್ರಿಯಗಳು ಐದು ಅದಲ್ಲ ನಾನು ಇನ್ನು ಅಂತರಿಂದ್ರಿಯಗಳು ಅಥವಾ ಅಂತಃಕರಣಗಳು ಯಾವುದು ನಾಲ್ಕು ಅಂತಃಕರ್ಣ ಚತುಷ್ಟಯ ಮನಸ್ ಚಿತ್ತ ಬುದ್ಧಿ ಅಹಂ ಇದು ನಾಲ್ಕು ನಾನಲ್ಲ ದಶಮಃ ತ್ವ ಹಸಿ ನೀನು ಹತ್ತನೇವಾ ಅಂತೇಳಿ ಹೇಳ್ತದೆ ನಾನು ಯಾರು ಹತ್ತನೆಯವ ಯಾರು ಚಿತ್ ಸತ್ ಶಕ್ತಿ ಚಿತ ಆನಂದ ಸ್ವರೂಪನಾದ ಆತ್ಮನೇ ನಾನು ಇವೆಲ್ಲವನ್ನೂ ಬೆಳಗತಕ್ಕಂಥ ಚೈತನ್ಯ ಶಕ್ತಿ ನಾನು ತತ್ವಮಸಿ ಎಂಬ ಮಹಾವಾಕ್ಯದ ಅರ್ಥ ನಿರೂಪಣೆ ಕ್ಲಿಷ್ಟವಾದ ಭಗವದ್ಗೀತಾ ಶ್ಲೋಕಗಳ ತಾತ್ಪರ್ಯ ಕಥನ ಇತ್ಯಾದಿ ವಿಚಾರಗಳಿಂದ ತುಂಬಿದ ಈ ತೃಪ್ತಿ ದೀಪ ಎನ್ನತಕ್ಕಂಥ ಪ್ರಕರಣ ಮನನೀಯವಾದದ್ದು ಮನನಕ್ಕೆ ಯೋಗ್ಯವಾದದ್ದು ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನಗಳಿಗಿರುವ ಭೇದ ಪರೋಕ್ಷ ಜ್ಞಾನವಾಗುವಂತಹ ಬಗೆ ಆತ್ಮಜ್ಞಾನಿಯು ಲೋಕವ್ಯವಹಾರಗಳನ್ನು ನಡೆಸಲು ಸಾಧ್ಯ ಜಗನ್ಮಿಥ್ಯೆ ಎಂಬ ಬೋಧವು ಗಟ್ಟಿಯಾಗಿ ನಿಂತಾಗ ವಿಷಯಭೋಗದಿಂದ ಜ್ಞಾನಿಗೆ ಹಾನಿಯೇನೂ ಇಲ್ಲ ಇತ್ಯಾದಿ ವಿಚಾರಗಳು ಈ ಪ್ರಕರಣದಲ್ಲಿ ಪ್ರತಿಪಾದಿತವಾಗಿವೆ ಇಂದ್ರಜಾಲಮಿದಂ ದ್ವೈತಂ ಈ ದ್ವೈತವು ಇಂದ್ರಜಾಲ ಕೇವಲ ಇಂದ್ರಜಾಲ ಅಷ್ಟೇ ಎಂಬ ನಿಶ್ಚಯವಿದ್ದಾಗ ಪ್ರಾರಬ್ಧ ಕರ್ಮದಿಂದಾದ ಸುಖ ದುಃಖಗಳು ಆತನನ್ನು ಏನೂ ಮಾಡಲಾರು ಈ ಜ್ಞಾನಿಯು ಅಂತಹ ಜ್ಞಾನಿಯು ಸದಾ ತೃಪ್ತನಾಗಿರ್ತಾನೆ ಆತ್ಮಜ್ಞಾನದಿಂದ ತೃಂತೃಪ್ ಸಂತೃಪ್ತನಾದ ಪುರುಷನೂ ಅದಕ್ಕೆ ತೃಪ್ತಿದೀಪ ಅಂತ ಹೇಳ್ತಾರೆ ಧನ್ಯೋಹಂ ಧನ್ಯೋಹಂ ಧನ್ಯೋ ಧನ್ಯ ಪುನಃ ಪುನರ್ಧನ್ಯಃ ಅಹೋ ಶಾಸ್ತ್ರಮಹೋ ಶಾಸ್ತ್ರಮಹೋ ಗುರುರಹೋ ಗುರು ಹೂ ಎಂದುಕೊಳ್ಳುತ್ತಾ ನಿತ್ಯಾನದಲ್ಲಿ ಮುಳುಗಿರ್ತಾನೆ ಹೇಗೆ ನಾನು ಧನ್ಯನು ನಾನು ಧನ್ಯನು ಧನ್ಯೋ ಧನ್ಯನು ಪುನಃ ಪುನಃ ಧನ್ಯನು ನಾನು ಅಹೋ ಶಾಸ್ತ್ರಂ ವಾಹ ಎಂಥ ಶಾಸ್ತ್ರ ಎಂಥ ಶಾಸ್ತ್ರ ಎಂಥ ಗುರುಗಳು ಎಂಥ ಗುರುಗಳು ಅಂತೇಳಿ ಆಶ್ಚರ್ಯದಲ್ಲಿ ಮತ್ತು ಆನಂದದಲ್ಲಿ ಮುಳುಗಿರ್ತಾನೆ ಈ ಭಾಗವು ಪ್ರಕರಣವೆನಿಸಿದರೂ ಪೂರ್ಣವಾದ ಶಾಸ್ತ್ರವೇ ಎಂಬಂತೆ ಪ್ರತೀತವಾಗ್ತದೆ ಯಾವುದು ತೃಪ್ತಿದೀಪ ಎನ್ನತಕ್ಕಂಥದ್ದು ಇನ್ನು ಕೂಟಸ್ಥ ದೀಪ ದೀಪ ಪಂಚಕದಲ್ಲಿ ಮೂರನೇದು ಕೂಟಸ್ಥ ದೀಪ ಒಂದನೇದು ಯಾವುದು ಚಿತ್ರದೀಪ ಎರಡನೇದು ತೃಪ್ತಿದೀಪ ಮೂರನೇದು ಕೂಟಸ್ಥ ದೀಪ ಸರ್ವವ್ಯಾಪಿಯು ಸರ್ವವೂ ಚೈತನ್ಯವು ದೇಹದಲ್ಲಿ ಕೂಟಸ್ಥ ಎನಿಸ್ತದೆ ಕೂಟ ಅಂದರೆ ಮಾಯೆ ಕಪಟ ಅಂತೇಳಿ ಅರ್ಥ ದೇಹವು ಮಾಯ ಕಪಟ ಮಿಥ್ಯೆ ಅದರಲ್ಲಿ ಇರತಕ್ಕಂಥವನು ಕೂಟಸ್ಥನು ಚರಿರಿ ಶರೀರಸ್ಥನು ದೇಹಿ ದೇಹಸ್ಥನು ಅಂತೇಳ ಅಂತಃಕರಣದಲ್ಲಿ ಮೂಡುವ ಚೈತನ್ಯ ಪ್ರತಿಬಿಂಬಕ್ಕೆ ಚಿದಾಭಾಸವೆಂದು ಹೆಸರು ಚೈತನ್ಯದ ಪ್ರತಿಬಿಂಬ ಯಾವುದಿದೆ ಅಹಂ ಅಂತೇಳಿ ಹೇಳ್ತೇವೆ ಅಂತಃಕರಣದಲ್ಲಿ ಮೂಡುವಂಥದ್ದು ಅದಕ್ಕೆ ಚಿದಾಭಾಸ ಚಿತ್ನ ಆಭಾಸ ಜ್ಞಾನದ ಆಭಾಸ ಚೈತನ್ಯದ ಆಭಾಸ ಅಂತೇಳಿ ಹೆಸರು ಒಂದು ಘಟವನ್ನು ನೋಡಿದಾಗ ಆಗುವ ಜ್ಞಾನವು ಕೂಟಸ್ಥನಿಂದ ಸಾಮಾನ್ಯಾಕಾರವಾಗಿಯೂ ಚಿದಾಭಾಸನಿಂದ ವಿಶೇಷಾಕಾರವಾಗಿಯೂ ತೋರ್ತದೆ ಒಂದು ಘಟ ಒಂದು ಮಡಿಕೆ ಪಾತ್ರೆ ಕೂಟಸ್ಥನಿಂದ ಸಾಮಾನ್ಯವಾಗಿದ್ದು ಕಂಡ್ರೆ ಚಿದಾಭಾಸನಿಂದ ಅಥವಾ ಅಹಂನಿಂದ ವಿಶೇಷಾಕಾರವಾಗಿ ತೋರ್ತದೆ ಘಟವು ಜ್ಞಾತವಾದಾಗ ಅದರಲ್ಲಿ ಜ್ಞಾತಾಜನನವಾಗ್ತದೆ ಘಟವು ತಿಳಿದಾಗ ಘಟವನ್ನು ನಾವು ತಿಳಿದಾಗ ಏನು ಅಂಥೇಳಿ ಅದರಲ್ಲಿ ಜ್ಞಾತಾಜನವಾಗ್ತದೆ ತಿಳಿಯುವಿಕೆ ತಿಳಿ ಜ್ಞಾತತಾ ತಿಳಿಯಿತು ಅಂತೇಳಿ ಗೊತ್ತಾಗ್ತದೆ ನಮಗೆ ಜ್ಞಾತವಾಗುವುದಕ್ಕೆ ಮೊದಲು ಮೊ ಘಟದಲ್ಲಿ ಅಜ್ಞಾತ ಇರ್ತದೆ ಗೊತ್ತಿಲ್ಲದಿರೋದಕ್ಕೆ ಮೊದಲು ಅದೇನು ಅದರ ಬಗ್ಗೆ ಅದರ ಸ್ವರೂಪ ಗೊತ್ತಿಲ್ಲದಿದ್ದರೆ ಆವಾಗ ಅಜ್ಞಾತತೆ ಇರ್ತದೆ ಅದರ ಜನನವು ಅವಿದ್ಯೆಯಿಂದ ಆದದ್ದು ಯಾವುದು ಅಜ್ಞಾತತೆ ತಿಳಿಯದೇ ಇರುವಂಥದ್ದು ಅವಿದ್ಯೆಯ ಜನನ ಬೇರೆ ಜ್ಞಾನ ಬೇರೆ ಘಟದ ಅಜ್ಞಾತ ಅಜ್ಞಾತ ಆಮೇಲೆ ಜ್ಞಾನಗಳು ಘಟದ ಅಜ್ಞಾತತೆ ತಿಳಿಯದಿರುವಿಕೆ ಮತ್ತು ಜ್ಞಾನ ತಿಳಿದಿರುವಿಕೆ ಜ್ಞಾತಾ ಅಜ್ಞಾನಗಳು ಹಾಗೆ ತಿಳಿದಿರುವಿಕೆ ಮತ್ತು ಜ್ಞಾತಾ ಹಾಗೂ ಜ್ಞಾನ ತಿಳುವಳಿಕೆ ಇವುಗಳು ಯಾವುದರಿಂದ ಆಗ್ತವೆ ಅವೆರಡೂ ಚೈತನ್ಯದಿಂದಲೇ ಆಗ್ತವೆ ಎಂಬುದನ್ನು ಸೂಕ್ಷ್ಮತರ್ಕದಿಂದ ಈ ಪ್ರಕರಣದಲ್ಲಿ ವಿವೇಚಿಸುತ್ತಾರೆ ಕೂಟಸ್ಥನೇ ಸಾಕ್ಷಿ ಸಾಕ್ಷಿಗೂ ಚಿದಾಭಾಸನೆಗೂ ಇರುವ ಭೇದ ಅಂದರೆ ಅಹಮ್ಮಿಗೂ ಆತ್ಮನಿಗೂ ಇರುವಂಥ ಭೇದ ಶುದ್ಧ ಚೈತನ್ಯಕ್ಕೂ ಅಹಮಂದರೆ ಪ್ರತಿಬಿಂಬ ಅಂಥೇಳಿ ಆತ್ಮನ ಶುದ್ಧ ಚೈತನ್ಯಕ್ಕೂ ಜೀವೇಶ್ವರರಿಗೂ ಇರುವ ಭೇದ ಇತ್ಯಾದಿ ವಿಚಾರಗಳು ಈ ಪ್ರಕರಣದಲ್ಲಿ ಸುಸ್ಪಷ್ಟವಾಗಿ ತಿಳಿದು ಬರ್ತವೆ ಇದು ಕೂಟಸ್ಥ ದೀಪ ಇನ್ನು ಧ್ಯಾನ ದೀಪ ಮೋಕ್ಷಕ್ಕೆ ಬ್ರಹ್ಮದ ಅಪರೋಕ್ಷ ಜ್ಞಾನವೇ ಕಾರಣ ಪರೋಕ್ಷವಲ್ಲದ ಅಪರೋಕ್ಷ ಜ್ಞಾನ ಪ್ರತ್ಯಕ್ಷ ಜ್ಞಾನ ಅಂಥೇಳಿ ಅಂದರೆ ಅನುಭವ ಜ್ಞಾನ ಇದಕ್ಕೆ ಪ್ರತ್ಯಕ್ಷ ಅಂದರೆ ಇಂದ್ರಿಯ ಗೋಚರ ಅಲ್ಲ ಬ್ರಹ್ಮ ಎನ್ನತಕ್ಕಂಥದ್ದು ಅದರ ಅನುಭವಕ್ಕೆ ಸಿಗ್ತದೆ ಇದಕ್ಕೆ ಸಾಧನವಾದದ್ದು ಉಪಾಸನೆ ಉಪಾಸನೆಯಲ್ಲಿ ಅನೇಕ ಪ್ರಕರಣಗಳುಂಟು ಪ್ರಕಾರಗಳುಂಟು ಇದು ಧ್ಯಾನ ದೀಪದಲ್ಲಿ ಬರ್ತದೆ ಅವೆಲ್ಲವೂ ಧ್ಯಾನವೆಂಬ ಒಂದು ಶಬ್ದದಲ್ಲಿ ಸೇರಿಕೊಳ್ಳುತ್ತವೆ ಧ್ಯಾನವು ಧ್ಯಾತೃಧ್ಯೇಯ ಧ್ಯಾನವೆಂಬ ತ್ರಿಪುಟಿಯನ್ನು ಅವಲಂಬಿಸಿರುವುದರಿಂದ ಈ ಮೂರು ತ್ರಿಪುಟಿ ಅಂತ ಹೇಳಿದರೆ ಅದನ್ನು ಅವಲಂಬಿಸಿರುವುದರಿಂದ ದ್ವೈತ ಸ್ಥಿತಿಯಲ್ಲಿಯೇ ಧ್ಯಾನವು ಆರಬ್ಧವಾಗ್ತದೆ ಒಂದು ಇನ್ನೊಂದನ್ನು ಧ್ಯಾನ ಮಾಡುವಂಥದ್ದು ಅಂತೇಳಿ ಅಲ್ಲಿ ದ್ವೈತ ಆ ಧ್ಯಾನವು ಆರಂಭ ಆಗ್ತದೆ ಭ್ರಮೆ ಇಲ್ಲದೆ ದ್ವೈತವೇ ಇರುವುದಿಲ್ಲವಾದ್ದರಿಂದ ಪ್ರತೀಕ ಉಪಾಸನೆಯು ಶಿವ ವಿಷ್ಣು ಬ್ರಹ್ಮ ಮುಂತಾದ ದೇವತೆಗಳಲ್ಲಿ ಭಕ್ತಿಯು ಸಿದ್ಧಾಂತದಲ್ಲಿ ಭ್ರಮ ಮೂಲಕವೇ ಆಗಿರುತ್ತದೆ ಪೂರ್ವಜನ್ಮಗಳ ಸಂಸಾ ಸಂಸ್ಕಾರಗಳಿಂದ ಹುಟ್ಟಿ ಬೆಳೆದೇ ಈ ಭ್ರಮೆಯು ನಿರ್ಮೂಲವಾಗದೇ ಅಪರೋಕ್ಷ ಜ್ಞಾನ ಹುಟ್ಟುವುದಿಲ್ಲ ಸಂಸ್ಕಾರಗಳು ನಿರ್ಮೂಲವಾಗದೆ ಭ್ರಮೆಯೂ ಹೋಗೋದು ಆದ್ದರಿಂದ ಸಂಸ್ಕಾರಗಳೇ ಅಪರೋಕ್ಷ ಜ್ಞಾನಕ್ಕೆ ಪ್ರತಿಬಂಧಕಗಳು ಅಂತೇಳಿ ಹೇಳ್ತಾರೆ ಪ್ರತಿ ಜನ್ಮದಲ್ಲಿ ಈ ಸಂಸ್ಕಾರಗಳು ಬೆಳೆಯುತ್ತಿರೋ ಹೋಗುವುದನ್ನು ನಾಶ ಮಾಡೋದು ಧ್ಯಾನವೇ ಯುಕ್ತವಾದ ಶಾಸ್ತ್ರೀಯ ಮಾರ್ಗ ಆದ್ದರಿಂದ ಮುಮುಕ್ಷವಿಗೆ ಧ್ಯಾನವು ಅನಿವಾರ್ಯವೂ ಅತ್ಯ ಆಗಿದೆ ಸಗುಣ ಬ್ರಹ್ಮವು ಉಪಾಸನೆಗೆ ಶಕ್ಯವಾಗ್ತದೆ ಆದ್ದರಿಂದ ಸಗುಣ ಲೋಕಪ್ರಸಿದ್ಧವಾಗಿದೆ ನಿರ್ಗುಣ ಬ್ರಹ್ಮವೂ ಉಪಾಸನೆಗೆ ಶಕ್ಯವೆಂದು ಧ್ಯಾನದೀಪದಲ್ಲಿ ಹೇಳಲಾಗಿದೆ ಬ್ರಹ್ಮವು ನಿರ್ಗುಣವಾದದ್ದು ಮನಸ ಗೋಚರವಿಂದೇ ಏಕೆ ಉಪಾಸನೆ ಮಾಡಬಾರದು ಬ್ರಹ್ಮವನ್ನು ನಿರ್ಗುಣ ಉಪಾಸನೆಯನ್ನು ಮಾಡಲು ಸಾಧ್ಯವೆಂದು ಈ ಪ್ರಕರಣದಲ್ಲಿ ನಾನಾ ಯುಕ್ತಿಗಳಿಂದ ಸಾಧಿಸಲಾಗಿದೆ ಧ್ಯಾನ ನಿಷ್ಠಾನಿಗೆ ಲೌಕಿಕ ವ್ಯವಹಾರಕ್ಕೆ ಅವಕಾಶ ಕಡಿಮೆ ಲೌಕಿಕ ಕಾರ್ಯವು ಅವನಿಗೆ ಅಲ್ಪವಾಗಿರುವುದು ಸಹಜ ತತ್ವಜ್ಞಾನಿಯು ಲೌಕಿಕ ವ್ಯವಹಾರವನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಬಹುದು ಪ್ರಪಂಚವು ಮಿಥ್ಯೆ ಎಂಬ ಜ್ಞಾನವು ವ್ಯವಹಾರಕ್ಕೆ ಬಾಧಕವಲ್ಲ ಮನಸ್ಸು ವಾಕ್ ಬಾಹ್ಯ ಪದಾರ್ಥಗಳು ವ್ಯವಹಾರಕ್ಕೆ ಸಾಧನಗಳು ತತ್ವವಿಧನ್ವನ್ನೇನು ನಾಶಪಡಿಸಿರುವುದಿಲ್ಲ ಇತ್ಯಾದಿ ವಿಚಾರಗಳನ್ನು ಈ ಪ್ರಕರಣದಲ್ಲಿ ನಾನಾ ದೃಷ್ಟಾಂತಗಳಿಂದ ಉಪಪಾದಿಸಿದ್ದಾರೆ ಇದು ಧ್ಯಾನದೀಪ ಇನ್ನು ನಾಟಕ ದೀಪ ದೀಪ ಪಂಚಕದಲ್ಲಿ ಕೊನೆಯಂದು ಅದ್ವಯಾನಂದಪೂರ್ಣನಾದ ಪರಮೇಶ್ವರನು ಅದ್ವಯ ಎರಡಿಲ್ಲದವನು ಆನಂದಪೂರ್ಣನಾದ ಪರಮೇಶ್ವರನು ತನ್ನ ಮಾಯಾಶಕ್ತಿಯಿಂದ ಜಗತ್ತನ್ನು ಸೃಜಿಸಿ ಜೀವರೂಪದಿಂದ ಅದರೊಳಗೆ ಪ್ರವೇಶಿಸಿದ್ದಾನೆ ವಿಷ್ಣು ಶಿವ ಮೊದಲಾದ ಉತ್ತಮ ದೇಹಗಳಲ್ಲಿ ಪ್ರವೇಶಿಸಿದಾಗ ದೇವತೆಯಾಗಿರ್ತಾನೆ ಕೀಳು ದೇಹಗಳಲ್ಲಿ ಪ್ರವೇಶಿಸಿದಾಗ ಮನುಷ್ಯ ಮೃಗ ಪಕ್ಷಿ ಗಿರಿಮಿ ಮುಂತಾದ ಹೆಸರುಗಳನ್ನು ಒಬ್ಬನೇ ಪಾತ್ರಧಾರಿಯು ನಾಟಕದಲ್ಲಿ ಯಾವ್ಯಾವ ವೇಷವನ್ನು ಧರಿಸ್ತಾನೋ ಆಯಾ ಹೆಸರು ಆತನಿಗೆ ಬಂದು ಬಿಡುತ್ತದೆ ಇದೆಲ್ಲವೂ ಅಧ್ಯಾರೂಪದಿಂದ ಬಂದದ್ದು ಅನಾದಿಯಾದ ಅಜ್ಞಾನದಿಂದ ಕೀಳು ರಜ್ಜೆಯ ಮನುಷ್ಯಾದಿ ದೇಹಗಳು ಪ್ರಾಪ್ತವಾಗಿರ್ತವೆ ಅಧ್ಯಾತ್ಮ ವಿಚಾರದಿಂದ ಅಜ್ಞಾನವು ನಷ್ಟವಾದಾಗ ಮನುಷ್ಯನು ಸ್ವ ಸ್ವರೂಪದಲ್ಲಿ ನೆನೆ ಪಾತ್ರಧಾರಿಯು ತನ್ನ ವೇಷವನ್ನು ಕಿತ್ತೆಸೆದು ನಿಜ ಸ್ವರೂಪದಲ್ಲಿ ನಿಲ್ಲುವಂತೆ ಇರುವಂಥದ್ದೇ ಮೋಕ್ಷ ಕೂಟಸ್ಥನೆಂಬ ದೀಪವು ಬೆಳಗುತ್ತಿರುವಾಗ ಬುದ್ಧಿ ಎಂಬ ನರ್ತಕಿ ನಾನಾ ಬಗೆಯ ನೃತ್ಯಗಳನ್ನು ಮಾಡ್ತಾಳೆ ಈ ನರ್ತನದ ಪ್ರಭು ಅಹಂಕಾರ ಶಬ್ದಾದಿ ವಿಷಯಗಳು ಸಭಾಸದರು ಇಂದ್ರಿಯಗಳು ತಾಳಗಳನ್ನು ಹಾಕ್ತವೆ ಮೃದಂಗಗಳನ್ನು ಬಾರಿಸ್ತವೆ ವೀಣೆಯನ್ನು ನಡೆಸ್ತವೆ ಇದೆ ಸಂಸಾರ ನಾಟಕ ಬಹುಕಾಲದಿಂದ ನಡೆಯುತ್ತಿರುವ ಈ ನಾಟಕಕ್ಕೆ ಅಂತ್ಯವೇ ತೋರದ್ದಾಗಿದೆ ಈ ನಾಟಕವನ್ನು ಮುಗಿಸಬೇಕು ಎಂಬುದು ಮುಮುಕ್ಷುವಿನ ಧ್ಯೇಯವಾಗಿರುತ್ತದೆ ಇದು ನಾಟಕ ದೀಪ ಇದು ಇಷ್ಟು ದೀಪ ಪಂಚಕದಲ್ಲಿ ನಾವು ಕಾಣುತ್ತೇವೆ ಇನ್ನು ಮುಂದೆ ನಾಳೆ ದಿವಸ ನಾವು ಆನಂದ ಪಂಚಕ ಇದರ ಬಗ್ಗೆ ಸಾರಾಂಶ ಇದ್ದರೆ ಸಾರ ಇದರ ಒಂದು ಸ್ಥೂಲ ಪರಿಚಯ ತೂಲ ನೋಟ ಹೊರಮಯ ನೋಟವನ್ನು ನಾಳೆ ದಿವಸ ನೋಡೋಣ ಆನಂದ ಪಂಚಕ ಆಮೇಲೆ ನೇರ ವಿಷಯ ಪ್ರವೇಶಕ್ಕೆ ಅಂದರೆ ವಿದ್ಯಾರಣ್ಯರ ಈ ಪಂಚದಶಿ ಗ್ರಂಥಕ್ಕೆ ಪ್ರವೇಶವನ್ನು ಗ್ರಂಥಕ್ಕೆ ನಿಜವಾದ ಪ್ರವೇಶವನ್ನು ಮಾಡುವ ಇದೀಗ ಕೇವಲ ಪೀಠಿಕಾ ಪ್ರವೇಶ ಆನಂದ ಪಂಚಕವನ್ನು ನಾಳೆ ದಿವಸ ನೋಡೋಣ ಇಲ್ಲಿಗೆ ಪಂಚದಶಿ ಎರಡನೇ ಕಂತು ಮುಗೀತು ನಾಳೆ ದಿವಸ ಮೂರನೇ ಕಂಥು ಹರೆ ಓಂ ತತ್ಸತ್